ಇಪ್ಪತ್ತು ಇನ್ನೊಬ್ಬರ ಕೈವಾಡ ಶಚಿಯು ಅರಮನೆಯಲ್ಲಿ ಸುರಾಚಾರ್ಯರ ಅಭಿಮಂತಕರಿಂದ ಶಚಿಯ ಉಪಚಾರದಿಂದ ದೇವೆಂದನು ಎದ್ದು ಎಚ್ಚಗೊಂಡನು ಆದರೂ ಆತನಿಗೆ ಮೈ ನಡುಗುತ್ತಿದೆ ಹೇಳಿದನು ನೀನೇಕೆ ಮೋಚಗೊಂಡೆ ಇಂದ್ರನು ಹೇಳಿದನು ದೇವ ಏನು ಹೇಳಿ ಋತ್ರನು ಹೊಡೆ ಹೊಡೆ ಬಲವಂತ ಮಾಡಿದನು ಮಹಾವಿಷ್ಣುವ ಸಮಯವು ಸನ್ನಿಹಿತವಾಗಿದೆ ವಜ್ರವನ್ನು ಆರೋಪಿಸಿ ಹೊಡೆ ಎಂದನು ನಾನು ನನ್ನ ಬಲವನ್ನೆಲ್ಲ ಸ್ವೇಕ್ಷೇಕರಿಸಿ ವಜ್ರವನ್ನು ಆ ನೊರೆಯಲ್ಲಿ ಆರೋಪಿಸಿ ಹೊಡೆದನು ಮಹಾವಿಷ್ಣುವಿನ ಕೃಪೆಯಿಂದ ತಲೆಯೂ ಹಾರಿ ಹೋಯ್ತಲ್ಲ ಮತ್ತೆಲ್ಲಿ ಆ ತಳಿಯು ಮುಂಡಕ್ಕೆ ಸೇರಿ ಅನರ್ಥ ಮಾಡಿಯಿತು ಎಂದು ಆ ಕೂಡಲೇ ಪಂಚಭೂತಗಳನ್ನು ವಿಘಟಿತವಾಗುವಂತೆ ಆಜ್ಞೆ ಮಾಡಿದೆನು ಇನ್ನು ಅಂತಃಕರಣದಲ್ಲಿರುವ ಆಜ್ಞೆ ಮಾಡಿದನು ಇನ್ನು ಅಂತಃಕರಣ ಕರ್ಣದಲ್ಲಿರುವ ತನ್ಮಾತ್ರಗಳನ್ನು ಹಂಚಿ ಹಾಕಬೇಕು ಎಂದು ಯೋಚಿಸುತ್ತಿರುವಾಗ ನನಗಿನ್ನೂ ಶಕ್ತಿಯನ್ನು ಉಳಿದಿಲ್ಲ ಎಂದು ಬೋಧೆಯಾಯಿತು ಅಲ್ಲದೆ ಒಂದು ಗಳಿಗೆಯ ಹಿಂದೆ ನನ್ನ ಎದುರಿಗೆ ಪರ್ವತಾಕಾರವಾಗಿ ನಿಂತಿದ್ದ ದೇಹವು ಪಂಚಭೂತಗಳು ಬೇರೆಯಾಗುತ್ತಲೂ ಕರಗಿ ಹೋಯಿತು ಅದನ್ನು ನೋಡಿ ನನಗೆ ಹೇಗೆ ಹೇಗೋ ಆಯಿತು ಮೈ ಮರೆಯಿತು ಸದ್ಯಕ್ಕೆ ನೀವೆಲ್ಲ ಆ ವೇಳೆಗೆ ಬರೆದಿದ್ದರೆ ಏನಾಗುತ್ತಿತ್ತೋ ಮಧ್ಯಾಹ್ನವೇ ನನಗೆ ಈ ದಿನ ಹೀಗಾಗಬಹುದು ಎನ್ನಿಸಿತು ಎನ್ನಿಸಿತ್ತು ಅಲ್ಲದೆ ವೃತ್ತನ ಬಾಧೆಯ ಬಾಯಿಂದ ವಿಧಿಯು ನಾಳಿನಿಂದ ನೀನು ಇಂದ್ರ ಎಂದು ಮೂರು ಸಲ ಹೇಳಿತು ಅವೆಲ್ಲದರಿಂದ ಎಚ್ಚರಗೊಂಡು ನಾನು ಅಗ್ನಿವಾಯುಗಳು ಶಚಿಯು ನಿನ್ನ ಹಿಂದಿಗೆ ಕಾದಿದ್ದೆವು ನಿನ್ನ ಆಯುಧಗಳೆಲ್ಲದು ಬಂದದನ್ನೂ ಕಂಡೆವು ನಿನಗಿನ್ನೂ ದಿಗಲಿಲ್ಲ ಎಂದು ಕೊಳ್ಳುತ್ತಿರುವಾಗ ನೀನು ಹೊಡೆದೇ ಬಿದ್ದೆ ನನಗಿನ್ನೂ ದೇ ದಿಗುಲು ದೇವ ಆ ತೃಷ್ಣುವು ಹಿಂದಿನ ದ್ವೇಷವನ್ನು ಸಾಧಿಸಿ ಮತ್ತೆ ಆ ಪ್ರೇತಕ್ಕೆ ರೂಪವನ್ನು ಕೊಟ್ಟರೆ ಗತಿಯೇನು ಎಂದು ನನಗೆ ಅನಿಕೆ ಆ ದಿಗಿಲು ನಿನಗೆ ಬೇಕಿಲ್ಲ ಮಹಾಪೂಜೆಯಾದ ದಿನ ದಧೀಚಿಯು ಸಷ್ಟ್ರುವಿನ ಮೋಹಕ್ಕೆ ಔಷಧವನ್ನು ಕೊಟ್ಟಿದ್ದಾನೆ ಆದರೆ ಶುಕ್ರಾಚಾರ್ಯನು ಏನು ಮಾಡುವನು ನೋಡಬೇಕು ಆತನೇನು ಮಾಡಬಹುದು ಆ ಪ್ರೇತಕ್ಕೆ ಶರೀರವನ್ನು ಕೊಡಬಹುದು ನೀನು ಪಂಚಭೂತಗಳನ್ನು ಒಡೆದಿರುವುದರಿಂದ ಅದು ಸಾಧ್ಯವಿಲ್ಲ ಎನ್ನುವ ಏನು ಆತನಿಗೆ ಸಂಜೀವಿನಿ ವಿದ್ಯೆಯೂ ಗೊತ್ತು ಅದನ್ನು ವ್ಯತ್ಕ್ರಮವಾಗಿ ಉಪಯೋಗಿಸಿ ಪಂಚಭೂತಗಳನ್ನು ಮತ್ತೆ ಸೇರುವಂತೆ ಮಾಡಿದರೆ ಏನು ಮಾಡುತ್ತೀಯೇ ಆದ್ದರಿಂದ ಒಂದು ಕೆಲಸ ಮಾಡು ನಿದ್ರಾದೇವಿಯನ್ನು ಬರಮಾಡೋ ಹೇಳುತ್ತೇನೆ ಇಂದನು ನಿದ್ರೇವಿಯನ್ನು ಧ್ಯಾನಿಸಿದನು ಆ ಕೈ ಬಂದು ದೇವರಾಜನಿಗೆ ಕೈ ಮುಗಿದು ಏನಪ್ಪಣೆ ಎಂದಳು ಸುರಾಚಾರ್ಯನು ಹೇಳಿದನು ನೀನೀಗ ಶುಕ್ರಾಚಾರ್ಯನ ಬಳಿಗೆ ಹೋಗು ಅಲ್ಲಿ ವೃತ್ತನ ಪ್ರೇತವಿರುವುದು ಅದಕ್ಕೆ ಆತನು ಸಂಜೀವಿನಿ ವಿದ್ಯೆಯನ್ನು ಉಪದೇಶ ಮಾಡಿದನು ಹಾಗೇನಾದರೂ ಇದ್ದರೆ ವೃತ್ತನ ಪ್ರೇತಕ್ಕೆ ಬರುವಂತೆ ಮಾಡು ಶುಕ್ರಾಚಾರ್ಯನ ಉಪದೇಶವು ಅದಕ್ಕೆ ಸಂಪೂರ್ಣವಾಗಿ ತಿಳಿಯದಂತೆ ಮಾಡು ಈ ದೇವ ನಿರ್ವಹಿಸಿ ಬಂದು ನಡೆದುದನ್ನೆಲ್ಲ ದೇವರಾಜನಿಗೆ ವರದಿ ಮಾಡು ನಿದ್ರಾದೇವಿಯು ಅಪ್ಪಣೆ ಎಂದು ಹೊರಟಳು ಸುರಾಚಾರ್ಯನು ಮತ್ತೆ ಇಂದನು ಹೇಳಿದನು ನಾಳೆಯ ದಿನ ದೇವಸಭೆಯಾಗಬೇಕು ಆದ್ದರಿಂದ ಸಿಂಹಾಸನಾಭಿಮಾನಿ ದೇವತೆಯನ್ನು ಕರೆದು ಅಜ್ಞಾಪಿಸು ಇನ್ನೇ ಅಜ್ಞಾಪಿಸು ಇಂದು ಆಕೆಯನ್ನು ಕರೆದನು ಆಕೆಯು ಬಂದು ಕೈ ಏನಪ್ಪಣೆ ಎಂದಳು ಇಂದನು ಮರುದಿನ ನಡೆಯಬೇಕಾದ ದೇವಸಭೆಯ ವಿಷಯವನ್ನು ಹೇಳಿದನು ಆಕೆಯು ವಿನಯದಿಂದ ದೇವರಾಜ ಇದೇ ತಿಳಿಯದವನಂತೆ ಮಾತನಾಡುತ್ತಿರುವೆ ನಿನ್ನನ್ನು ನೀನು ಚೆನ್ನಾಗಿ ಪರೀಕ್ಷೆ ಮಾಡಿಕೊ ನಿನಗೆ ವೃತ್ರ ಹತ್ಯಾಪಾತಕವೂ ಬಂದಿರುವುದು ಸುರಾಚಾರ್ಯನು ಅದನ್ನು ನೋಡಬಲ್ಲವನಾದರೂ ನೋಡಿಲ್ಲ ಶಶಿದೇವಿಯು ಅಗ್ನಿದೇವನ ವಾಯುದೇವರು ನಿನ್ನ ಮೇಲಿನ ಅಭಿಮಾನದಿಂದ ಕುರುಳರಾಗಿರುವವರು ಈ ಹತ್ತಿಯನ್ನು ಕಟ್ಟಿಕೊಂಡು ದೇವ ದೇವಸಿಂಹಾಸನವನ್ನು ಹತ್ತುವೆ ಆದ್ದರಿಂದ ಮೊದಲು ಹತ್ತಿಯನ್ನು ನಿವಾರಿಸಿಕೊ ಅನಂತರ ನಿನ್ನ ಸಿಂಹಾಸನವನ್ನು ನೀನು ಏರಲು ಯಾರೆಡ್ಡಿ ಎಂದಳು ಇಂದನ್ನು ಆಕೆ ಮಾತನ್ನು ಕೇಳಿ ಗಾಬರಿಯಾದಳು ಸುರಾಚಾರ್ಯನನ್ನು ಸುರಾಚಾರ್ಯನನ್ನು ನೋಡಿ ಆತುರದಲ್ಲಿ ನಾನೂ ನೋಡಲಿಲ್ಲ ದೇವ ಮೃತ್ಯುವು ಕಲಿಯುತ್ತಲ್ಲ ಎಂದು ಹತ್ತ ಕಡೆ ಸಂಭ್ರಮದಲ್ಲಿದ್ದು ಆಕೆ ಮಾತು ನಿಜ ಆ ಹತ್ಯೆಯನ್ನು ಆದಷ್ಟು ಬೇಗ ಕಳೆದುಕೊಳ್ಳಬೇಕು ಎಂದನು ಇಷ್ಟೆಲ್ಲ ಆಗುವುದರೊಳಗಾಗಿ ದುರ್ಗಾದೇವಿಯು ಮತ್ತೆ ಬಂದು ಕಾಣಿಸಿಕೊಂಡು ದೇವರಾಜ ನಿನ್ನ ಅಪ್ಪಣೆಯಂತೆ ನಡೆದಿದ್ದೇನೆ ಆದರೂ ಶುಕ್ರಾಚಾರ್ಯ ನಿನ್ನ ಶುಕ್ರಾಚಾರ್ಯನು ನಿನ್ನನ್ನು ಹಿಂಸಿಸಬೇಕೆಂದು ಕೃತ ಸಂಕಲ್ಪನಾಗಿದ್ದಾನೆ ಆತನು ಪ್ರೇತವನ್ನು ಭೂತ ಸಂಪಾದನೆ ಪ್ರೇರೇಸಿದ್ದಾನೆ ಅದು ಆ ಕಾರ್ಯ ಆ ಕಾರ್ಯವನ್ನು ಆರಂಭಿಸಿದೆ ಇನ್ನು ಅಪ್ಪಣೆಯಾದರೆ ಬರವೇನು ಎಂದು ಕೈ ಮುಗಿದು ಹೊರಟು ಹೋದರು ಹೊಸ ಸಂಕಟವು ಬಂತು ಎಂದು ನೋಂದುಕೊಂಡನು ಹಾಗೆಯೇ ಯೋಚಿಸಿ ಶಚಿದೇವಿ ಈ ಭೂತಗಳ ಪ್ರಪಂಚವು ನಿನ್ನದು ರುದ್ರನು ಭೂತಾಂಶವನ್ನು ಸಂಗ್ರಹಿಸಿ ಶರೀರವನ್ನು ಮಾಡಿಕೊಳ್ಳದಂತೆ ನೀನು ಎಚ್ಚರವಾಗಿದ್ದು ನಿನ್ನ ಗಂಡನೆಗೆ ಸಹಾಯ ಮಾಡುವೆಂದನು ಶಚಿವು ಅಪ್ಪಣೆ ಎಂದಳು ಧ್ಯಾನ ಮಾಡಿ ನೋಡಿದಳು ಭೂತಭೂತಗಳಿಗೂ ನನ್ನ ಅಪ್ಪಣೆ ಇಲ್ಲದೆ ನೀವು ಯಾರಿಗೂ ಏನನ್ನೂ ಕೊಡಕೂಡದು ಎಂದಳು ಪಂಚಭೂತಾಭಿಮಾನಿ ದೇವತೆಗಳು ಬಂದು ಆ ಅಪ್ಪಣೆಯನ್ನು ಶಿರ್ಷಾವಹಿಸಿದರು ಆಚಾರ್ಯನು ಮತ್ತೆ ಹೇಳಿದನು ದೇವರಾಜ ನೀನು ಅಷ್ಟೇ ಶಚಿವು ಬೇಕಂದಾಗ ನೀನು ಆಕೆಗೆ ಸಾಯುಧನಾಗಿ ಸಹಾಯ ಮಾಡು ಎಂದನು ದೇವರಾಜನ ಅಪ್ಪಣೆಯಿಂದ ಕೈ ಮುಗಿದನು ಆತನಿಗೆ ತನಗೆ ಬಂದಿರುವ ಹತ್ಯೆಯನ್ನು ಕಳೆದುಕೊಳ್ಳುವುದಂತೂ ಎಂಬುದೇ ದೊಡ್ಡ ಯೋಚನೆಯಾಗಿದೆ ಅಥವಾ ಆತನು ತಡೆಯದೆ ತನ್ನ ಸಮಸ್ಯೆಯನ್ನು ಆಚಾರ್ಯನಿಗೆ ತಿಳಿಸಿದನು ಆತನು ನಾನು ಅದನ್ನು ಕುರಿತು ಯೋಚಿಸು ಯೋಚಿಸುತ್ತಿದ್ದೇನೆ ಅದಕ್ಕೆ ಒಂದು ಅಶ್ವಮೇಧವನ್ನು ಮಾಡಬೇಕಾದೀತು ಎಂದನು ಇನ್ನೊಂದು ಗಳಿಗೆ ಎಂದು ಲಭಿಸಿದ ಅನಿರೀಕ್ಷಿತವಾದ ಅದ್ಭುತ ವಿಜಯವನ್ನು ಕುರಿತು ಮಾತನಾಡುತ್ತಿದ್ದು ಸುರಾಚಾರ್ಯನು ಅಗ್ನಿವಾಯುಗಳು ಶಚಿಯನ್ನು ಇಂದನನ್ನು ಬೀಳ್ಕೊಂಡು ಹೊರಟರು ಅರಮನೆಯಿಂದ ಈಂಚೆಗೆ ಬಂದ ಮೇಲೆ ಆಚಾರ್ಯನು ಅಗ್ನಿವಾಯುಗಳನ್ನು ಕರೆದು ಗುಟ್ಟಾಗಿ ನಾವು ಇಂದ ಸಿಂಹಾಸನವನ್ನು ಏರುವುದರ ಯೋಗ್ಯತೆಯುಳ್ಳ ಇನ್ನೊಬ್ಬನನ್ನು ನೋಡಿರಬೇಕು ಇಂದನು ಅಶ್ವಮೇಧವಾಗುವವರೆಗೂ ಸಿಂಹಾಸನವನ್ನು ಹತ್ತುವಂತಿಲ್ಲ ನೋಡಿದರೆ ಸದ್ಯದಲ್ಲಿ ಅಶ್ವಮೇಧ ಆಗುವಂತಿಲ್ಲ ಎಂದನು ಅಗ್ನಿವಾಯುಗಳು ಪರಸ್ಪರ ಮುಖ ನೋಡಿಕೊಂಡರು ಸರಿ ಪಾತಾಳ ಲೋಕವಾಯಿತು ಇನ್ನು ಮಧ್ಯಮ ಲೋಕದವನು ಒಬ್ಬನು ಇಂಧನ ಆಗಬೇಕು ಹಾಗಾದರೆ ಆಕೇನಾದರೂ ಆದರೆ ಇನ್ನೂ ಯಾರು ಆ ಮಹಿಷ್ಯ ಚಕ್ರವರ್ತಿಯೇ ಆಚಾರ್ಯನೋ ಹೌದು ಆತನು ಧರ್ಮಪರ ಆದರೂ ಆಗಬಹುದು ಆದರೆ ಇಂಧನನ್ನು ಒರೆಸುವ ಕೆಲಸ ನಮ್ಮದಲ್ಲ ದೇವ ಋಷಿ ಪತ್ರಗಳೆಲ್ಲ ಸೇರಿದ ಸಭೆಯಲ್ಲಾಗಬೇಕು ಅಂತೂ ಈ ವಿಷಯ ಮನಸ್ಸಿನಲ್ಲಿರಲಿ ಎಂದು ಒಬ್ಬರನ್ನೊಬ್ಬರು